ಒಂಬತ್ತು ಪಾಪವು ಪರಿಹಾರವಾಯಿತೆ ಸಮೀಪದಲ್ಲಿ ಅಜ್ಞಾತರಾಗಿ ನಿಂತಿದ್ದ ಅಗ್ನಿವಾಯುಗಳು ಮುಚ್ಚಿತನಾಗಿ ಬಿದ್ದಿದ್ದ ದೇವರಾಜನನ್ನು ಕೂಡಲೇ ಹಾಗೆಯೇ ಹೊತ್ತುಕೊಂಡು ಬಂದು ಶಚಿಯ ಅಂತಃಪುರದಲ್ಲಿ ಇಳಿಸಿದರು ಬಿಟ್ಟ ಬಿಟ್ಟುಕೊಂಡು ನಿಷ್ಠೆ ನಿಶ್ಚೆ ನಿಷ್ಠನಾಗಿ ದೇವಪತಿಯೋ ಮತ್ತೆ ಸಚೇತನಾಗಲು ಅಷ್ಟು ಹೊತ್ತಾಯಿತು ಶಚಿಯು ಸ್ವಂತವಾಗಿ ಉಪಚಾರ ಮಾಡಿ ಆತನಿಗೆ ಬಲತರವಾದ ಅಸವಾದಗಳನ್ನು ಕೊಟ್ಟು ಪೂರ್ವದಂತೆ ಮಾಡಿದಳು ಆದರೂ ಆತನಿಗೆ ಆ ಭ್ರಾಂತಿ ಬಿಟ್ಟಿಲ್ಲ ಅದೋ ವಿಶ್ವರೂಪನು ಬಂದನು ನನಗೆ ಶಾಪ ಕೊಡುವುದಕ್ಕಾಗಿ ಹೆದರಿಸುತ್ತಿದ್ದಾನೆ ಯಾರಲ್ಲಿ ಮೊದಲು ಅವನನ್ನು ಹೊರನೂಕಿ ಹೊರನೂಕಿ ಎಂದು ತಿಳಿಸುತ್ತಾನೆ ಆ ಕೂಡಲೇ ಅಲ್ಲಿ ಬೃಹಸ್ಪತ್ಯಾಚಾರ್ಯನ್ನು ಕಾಣಿಸಿಕೊಂಡರು ಕೈಯಲ್ಲಿ ಅಭಿಮಂತ್ರಿತವಾದ ಉದಕವುಳ್ಳ ಕಲಶೋಗವನ್ನು ಧರ್ಮಕೂರ್ಛಗಳನ್ನು ತೆಗೆದುಕೊಂಡು ಶಾಂತಿಮಂತವನ್ನು ಪಠಿಸುತ್ತಾ ದೇವರಾಜನಿಗೆ ಆ ಕಲಶೋಧಕದಿಂದ ಮಾರ್ಜನವನ್ನು ಮಾಡಿದನು ಆತನಿಂದ ಧೂಮರೂಪವಾಗಿ ಬಂದು ಆಕೃತಿ ಬಂದು ಹೊರಗೆ ನಿಂತಿತು ಅದನ್ನು ನೋಡುತ್ತಿದ್ದ ಹಾಗೆಯೇ ಯಾರಿಗೂ ಹೇಳದೆ ಅದರ ವಿಕಟಾಕೃತಿಯಿಂದಲೇ ಇದು ಪಾಪಪುರುಷ ಎಂದು ಗೊತ್ತಾಗುವಂತಿತ್ತು ಕೂಡಲೇ ಬೃಹಸ್ಪತಿ ಪ್ರಚೋದನದಿಂದ ಇಂದನೆಂದು ಬೃಹಸ್ಪತಿ ಪ್ರಚೋದನಿಂದ ಇಂದ್ರನೆದ್ದು ಅದನು ತನ್ನ ಕಟ್ಗದಿಂದ ನಾಲ್ಕು ಪಾಲ್ ಮಾಡಿದನು ಪೂರ್ವದಲ್ಲಿಯೇ ಗೊತ್ತಾಗಿದ್ದಂತೆ ಭೂಮಿ ಜಲ ವೃಕ್ಷ ಸ್ತ್ರೀದೇವಿಯರು ಬಂದು ಅದನು ಅದಕ್ಕಿಂತ ಉಜ್ವಲವಾಗಿ ಬೆಳಗುತ್ತಿದ್ದ ವರಗಳನ್ನು ತೆಗೆದುಕೊಂಡು ಹೋದರು ಮನಸ್ಸು ಸ್ವಸ್ಥವಾಯಿತು ಮತ್ತೆ ಬೃಹಸ್ಪತ್ಯಾಚಾರ್ಯನು ಇಂದ್ರನಿಂದ ನಾರಾಯಣ ಬಲಿಯನ್ನು ಮಾಡಿಸಿದನು ಇಂದನು ರಾಹುಮುಕ್ತನಾದ ಚಂದನಂತೆ ತನ್ನ ಪೂರ್ವದ ಚತ್ತೇಜಸ್ಸಿನಿಂದ ಕೂಡಿದನು ಆದರೂ ಇಂದನಿಗೆ ಆ ತಲೆಗಳ ಯೋಚನೆಯು ತಪ್ಪಲಿಲ್ಲ ಅರಮನೆಯ ಬಡಿಗೆಯನ್ನು ಕರೆಸಿದನು ವಿಶ್ವರೂಪಾಚಾರ್ಯನ ಮನೆಯಲ್ಲಿ ಅವನ ತಲೆಗಳು ಬಿದ್ದಿವೆ ಅವು ಏಕವಾಗಿರದಂತೆ ಮೂರಾಗಿ ಕಳೆದು ಬಾ ನಿನಗೆ ಬೇಕಾದುದನ್ನು ಕೊಡುವೆನು ಎಂದು ಅವನಿಗೆ ಪ್ರಲೋಭವನ್ನು ಹುಟ್ಟಿಸಿ ಅವನಿಗೆ ಇಷ್ಟವಿಲ್ಲದಿದ್ದರೂ ಅವನನ್ನು ಬಲವಂತವಾಗಿ ಆ ಕಾರ್ಯಕ್ಕೆ ನಿಯೋಜಿಸಿದನು ಬಡಿಗೆಯು ಹೋಗಿ ನೋಡಿದನು ವಧೆಯಾಗಿ ಅಷ್ಟು ಹೊತ್ತಾಗಿದೆವು ಮುಂಡವು ಪ್ರತ್ಯೇಕವಾಗಿ ಬಿದ್ದಿವೆ ಅವುಗಳಿಂದ ಸುರಿದ ನೆತ್ತರೂ ಹೆಪ್ಪೆ ಕಟ್ಟಿಕೊಂಡಿದೆ ಇಷ್ಟಾದರೂ ಮುಖದ ತೇಜಸ್ಸು ಕಂದಿಲ್ಲ ಬಿದ್ದ ಕಣ್ಣುಗಳು ಎದುರು ಬಂದವನನ್ನು ಅಂಜಿಸುತ್ತುವಂತಿವೆ ಬಡಿಗೆಗೆ ಇನ್ನೂ ಆಚಾರ್ಯನು ಬದುಕಿರುವನು ಸಂದೇಹ ಬರುವಂತಿದೆ ಅವನು ತಾನೊಬ್ಬನೇ ಈ ಕಾರ್ಯವನ್ನು ಮಾಡಲಾರದೆ ಅಲ್ಲಿಂದ ಓಡಿ ಆದರೂ ಇಂದಿನ ಮೀರುವಂತಿಲ್ಲ ಆದ್ದರಿಂದ ಇನ್ನೊಬ್ಬನನ್ನು ಕರೆದುಕೊಂಡು ಬಂದು ಇಬ್ಬರೂ ಸೇರಿ ಮುಂಡವನ್ನು ಇನ್ನೊಂದೆಡೆಗೆ ಸಾಗಿಸಿದರು ರುಂಡವನ್ನು ಅಭಿಮುಖವಾಗಿ ಬೇರ್ಪಡಿಸಲಾರದೆ ಅದನ್ನು ಮಗವಾಡಿ ಮಾಡಿ ಮಗವಾಡಿ ಮಾಡಿ ಕೊಡಲಿ ಎಂದ ಅದನ್ನು ಬೇರ್ಪಡಿಸಿದರು ಇಂಧನಿಗೆ ಶತ್ರುನಾಶವಾಯಿತು ಸಂತೋಷವಾಗಿದ್ದರು ದೇವಕುಲವೆಲ್ಲವೂ ತನ್ನ ಕಾರ್ಯವನ್ನು ಒಪ್ಪಿಕ ನಂಬಿಕೆ ಇದ್ದರೂ ಇನ್ನೂ ಏನೋ ದಿಗಿಲು ಬೃಹಸ್ಪತಿ ಆಚಾರ್ಯನು ಮತ್ತೆ ಧರ್ಮಾಚಾರ್ಯನನ್ನಾದನೆಂದು ಒಂದು ಸಾಧನವಿದ್ದರೂ ದೈತ್ಯರು ಈ ಸಂಧಿಯನ್ನು ಸಾಧಿಸಿ ಮತ್ತೇನು ಕುತಂತ್ರವನ್ನು ಹೂಡುವರು ಎಂದು ಪ್ರಬಲವಾದ ಸಂದೇಹ ಹೀಗೆ ಡೋಲಾಯಮಾನ ಚಿತ್ತನಾಗಿ ಅಗ್ನಿವಾಯುಗಳನ್ನು ಕರೆಸಿಕೊಂಡು ಪಾತಾಳದಲ್ಲಿ ದಾನವಕುಲವು ಏನು ಮಾಡುತ್ತಿರುವುದು ಎಂಬುದನ್ನು ತಿಳಿಯಬೇಕು ಎಂದು ಕುತೂಹಲ ಅಗ್ನಿಯು ಮೊದಲು ವಿಶ್ವರೂಪನ ಕಳೆಬರವನ್ನು ಅವನ ತಂದೆಯಾದ ಸೃಷ್ಟ ತ್ವಷ್ಟುಬ್ರಹ್ಮನ ಬಳಿಗೆ ನಾವೇ ಕಳುಹಿಸಿ ಬಿಡೋಣ ಆತನಿಗೆ ವರ್ತಮಾನ ತಿಳಿಯುವುದಕ್ಕೆ ನಾವೇ ತಿಳಿಸುವುದೇ ಸರಿ ಎಂದು ಹೇಳಿದನು ಇಂದನು ಅದನ್ನು ಒಪ್ಪಿಕೊಂಡು ಆತನು ಮುಖಾಂತರವಾಗಿ ಆ ಕಳೆಬರವನ್ನು ದುಂಡ ಮುಂಡಗಳನ್ನು ಪ್ರತ್ಯೇಕವಾಗಿಟ್ಟುಕೊಂಡು ತ್ವಷ್ಟೃಬ್ರಹ್ಮನ ಬಳಿಗೆ ಕಳುಹಿಸಿದನು ಆ ಕಡೆ ಬರಕ್ಕೆ ಚಂದನಾದಿಸದ ದ್ರವ್ಯಗಳನ್ನು ರೇಪ ಮಾಡಿ ಆತನ ಅಂತಸ್ಸಿಗೆ ತಕ್ಕಂತೆ ವಸ್ತ್ರಭೂಷಣಗಳನ್ನು ಅಳವಡಿಸಲಾಗಿತ್ತು ಇತ್ತ ವಾಯು ಇಂಧನಾಜ್ನೆಯಂತೆ ಪಾತಳ ಲೋಕಕ್ಕೆ ಹೋಗಿ ಬಂದರು ದಾನವರೆಲ್ಲರೂ ಸೇರಿ ವಿಶ್ವರೂಪನ ವಿಶ್ವರೂಪನ ವಿಶ್ವಾಸದಿಂದ ತಮಗೆ ಲಭಿಸಿದ ತೇಜಸ್ಸನ್ನೆಲ್ಲ ಸಮೂಹಗೊಳಿಸಿ ಅದೊಂದು ತಮಗೆ ಜಯಪ್ರಾಪ್ತಿಯಾಗುವಂತೆ ಪ್ರಾರ್ಥಿಸಿದರು ಆ ತೇಜಸ್ಸು ನಾನು ಏನಿದ್ದರೂ ನಿಮ್ಮನ್ನು ಕಾಪಾಡಬಲ್ಲದಷ್ಟೇ ದೇವತೆಗಳ ತೇಜಸ್ಸನ್ನು ನುಂಗುವಷ್ಟು ಶಕ್ತಿ ನನಗಿಲ್ಲ ನೀವು ಹೋಗಿ ತ್ವಷ್ಟುಬ್ರಹ್ಮನನ್ನು ರೇಗಿಸಿ ಆತನಿಗೆ ಇಂದಿನ ಶತ್ರು ಒಬ್ಬನ್ನು ಹುಟ್ಟುವಂತೆ ಒಂದು ಯಾಗ ಮಾಡಿಸಿ ಅಂತವನು ಬಂದರೆ ಆತನಿಗೆ ತನ್ನ ಬಲವನ್ನು ಕೊಟ್ಟು ನಿಮ್ಮನ್ನು ಗೆಲ್ಲಿಸುವೆನು ಎಂದಿತು ಈಗ ದಾನವೇಂದ್ರರೆಲ್ಲ ಸ್ವಶ್ರುವಿನ ಬಳಿ ಹೋಗಲಿರುವರು ಎಂದು ಹೇಳಿದನು ಇಂದ್ರನು ಅದನ್ನು ಕೇಳಿ ದಾನವ ಪ್ರಯತ್ನವು ನಡೆಯದಂತೆ ತಾನೇ ವಸ್ತ್ರ ಭೂಷಣಾದ್ಯಾಲಂಕಾರಗಳನ್ನು ತೆಗೆದುಕೊಂಡು ಸ್ವಶ್ರು ಬ್ರಹ್ಮನ ದರ್ಶನ ಮಾಡಿ ಆ ದಂಪತಿಗಳನ್ನು ಸಾಂತ್ವವಚನಗಳಿಂದ ಆರಾಧಿಸಿ ಅವರ ಕೋಪವನ್ನು ನೀಗಿಬರುವುದು ಎಂದುಕೊಂಡನು